ಕಲ್ಯಾಣ ನೀ ಕಾಮಕ್ಷಿ ದೇವಿಯ ಕಲ್ಯಾಣಿ ಕಲ್ಯಾಣವೆ ನೀರೆ ರೇ ಕಕ್ಷಿ ದೇವಿಯ ಕಲ್ಯಾಣವೆ ನೀರಿ ಕಾಮಕ್ಷಿ ದೇವಿಯ ಕಲ್ಯಾಣವೆ ನೀ ಕಾಮಾಕ್ಷಿ ದೇವಿಯ ಕಲ್ಯಾಣವೆ ನೀರಿ ಕಲ್ಯಾಣದಿಂದ ಜಗತ್ ಕಲ್ಯಾಣವಾಗುವುದು ಕಲ್ಯಾಣದಿಂದ ಜಗತ್ ಕಲ್ಯಾಣವಾಗುವುದು ಕಲ್ಯಾಣ ಮೂರ್ತಿ ಶ್ರೀ ಕಾಮಾಕ್ಷಿ ದೇವಿಯ ಕಲ್ಯಾಣ ಮೂರ್ತಿ ಶ್ರೀ ಕಾಮಾಕ್ಷಿ ದೇವಿಯ ಕಲ್ಯಾಣವೆನ್ನೀರೆ ಕಲ್ಯಾಣವೆನ್ನೀ ರೇ ನಿಮಗಿರಿಯ ಅರಮನೆಯ ಅಂಗಳದಿ ಹಿಮಗಿರಿಯ ರಾಜನ ಅರಮನೆಯ ಅಂಗಳದಿ ಅಮಿತಾ ವೈಭವದಿಂದ ಮೆರವ ಮಂಟಪ ಸಾಲೋ ಅಮಿತಾ ವೈಭವದಿಂದ ಮೆರವ ಮಂಟಪ ಸಾಲೋ ವನಜ ಸಂಭವ ಸಹಿತ ಸುಮನ ಸರೋ ಬಂದಿಹರು ವನಜ ಸಂಭವ ಸಹಿತ ವನ ಜನಾಬನ ಕೂಡೆ ವರಲಕ್ಷ್ಮೀ ಬಂದಿಹಳು ವನ ಜನಾಬನ ಕೂಡೆ ವರಲಕ್ಷ್ಮೀ ಬಂದಿಹಳು ಕಲ್ಯಾಣವೆಂದಿ ಕಾಮಕ್ಷಿ ದೇವಿಯ ಕಲ್ಯಾಣವೆಂದು ಕಲ್ಯಾಣ ಕಲ್ಯಾಣವೆನ್ನೀರೇ ಕಾಮಾಕ್ಷಿ ದೇವಿಯ ಕಲ್ಯಾಣವೆನ್ನೀರಿ ವಿಶ್ವದಲ್ಲಿ ಖಜ ಜನರು ವಿಶ್ವೇಶ ನೊಡಗೊಂಡು ವಿಶ್ವದಲ್ಲಿ ಖಜನರು ವಿಶ್ವೇಶ ವಿಶ್ವ ಕಲ್ಯಾಣಕ್ಕೆ ಕಾದಿಹರು ಬಂದು ವಿಶ್ವ ಕಲ್ಯಾಣಕ್ಕೆ ಕಾದಿಹರು ಬಂದು ವಿಶ್ವ ದಳಿ ಂತ ವಿಶ್ವದಲ್ಲ ಅತಿ ಶ್ರೇಷ್ಠ ಹಿಮವಂತ ವಿಶ್ವದಲ್ಲೇ ಅತಿ ಶ್ರೇಷ್ಠ ಗಿರಿ ವಿಶ್ವದಲೆ ಅತಿ ಶ್ರೇಷ್ಠ ಗಿರಿಚಾರ ಹಿಮವಂತ ಸಮ್ಮುಖ ದರ ಪೂಜೆ ಮಾಡಿದನು ವಿಶ್ವ ಸಂ ವಿಶ್ವ ಜನ ಸಂ ವಿಶ್ವ ಪೂಜೆ ಮಾಡಿದನು ವಿಶ್ವ ಜನ ಸಮ್ಮುಖ ದೇವರ ಪೂಜೆ ಮಾಡಿದನು ಕಲ್ಯಾಣವೆನ್ನೀರಿ ತಾಮಸಿ ದೇವಿಯ ಕಲ್ಯಾಣವೆನ್ನೀರಿ ತಾರೆ ಮಂಟಪದಲ್ಲಿ ಪಾರೀ ಲ್ಲ ದಾರೆ ಮಂಟಪದಲ್ಲಿ ವಾರಿ ಜಾಕ್ಷಿಯರೆಲ್ಲ ದಾರುಣಿಗೆ ಒಡತಿಯನು ಸೇರಿ ನಿಂದಿಹರೋ ದಾರುಣಿಗೆ ಒಡತಿಯನು ಸೇರಿ ನಿಂದಿಗರು ನೀರಾಗಿರಿ ರಾಜನು ನಿಜ ಸತಿಯ ಒಣಗೋಣಿ ೀರ ಗಿರಿ ರಾಜನೋ ನಿಜ ಸತೆಯ ಒಣಗೂಡಿ ತಾರೇ ಯರದನು ಶಿವಗೆ ಕಾಮಚಿ ಕುವರೆಯನು ದಾರದನು ಶಿವಗೆ ಕಾಮಚಿ ಕುವರೆಯನು ಕಲ್ಯಾಣ ಬೆರೆ ಕಾಮಾಚಿ ದೇವಿಯ ಕಲ್ಯಾಣ ಬೆರೆ ಜಗದಾಜನ ಸಕಲಾರೋ ರಾಜ ರಮನೆ ಜಗದ ಜನ ಸಕಲರು ರಾಜರ ಮನೆಯ ರಾಜಾರರ ಮನೆಯ ಮಿಗಿಲಾದ ಮಂಟಪದಿ ಒದಗಿ ಕುಳಿತಿರೆ ಆಗ ಮಿಗಿಲ ಮಿಗಿಲಾದ ಮಂಟಪದಿ ಒದಗಿ ಕುಳಿತಿರೆ ಆಗ ಜನದ ಸಂಭ್ರಮವೆಲ್ಲ ಒಂದೆ ಸಂದಣಿಸ ಜಗದ ಸಂಭ್ರಮವೆಲ್ಲ ಒಂದೆ ಸಂದಣಿಸು ಜಿ ಅಗತ್ಯ ಋಷಿ ಕೃಪೆ ಮಾಡಿ ಬೆಂಗಳಿಗೆ ತೆರಳಿದರು ಅಗತ್ಯ ಋಷಿ ಕೃಪೆ ಮಾಡಿ ಬೆಂಗಳಿಗೆ ತೆರಳಿದರು ಕಲ್ಯಾಣವೆನ್ನೀರಿ ಕಾಮಾಕ್ಷಿ ದೇವಿಯ ಕಲ್ಯಾಣವೆನ್ನೀರಿ ಧನಪುರಿಯ ಕ್ಷೇತ್ರದಲ್ಲಿ ವಿನಯಾವಂತರು ನೆರೆದು ಗಣಪುರಿಯ ಕ್ಷೇತ್ರದಲ್ಲಿ ವಿನಯಾವಂತರು ನೆರೆದು ಅನುನಯನಿ ನಡೆಸಿದರು ವಧು ಪ್ರವೇಶದ ಕಾರ್ಯ ಅನುನಯನಿ ನಡೆಸಿದರು ವಧು ಪ್ರವೇಶದ ಕಾರ್ಯ ಮನದೊಳಗೆ ಕಲ್ಯಾಣ ಕಂಡು ಶ್ರೀ ಮನದೊಳಗೆ ಕಲ್ಯಾಣ ಕಂಡು ತನುಮಯಲಿ ಹಾಡಿದರು ಕಾಮಾಶೀ ಬಕುತರು ತನುಮಯದಿ ಹಾಡಿದರು ಕಾಮಾಕ್ಷಿ ಬಕುತರು ಕಲ್ಯಾಣವೆನ್ನೀರಿ ಕಾಮಾಕ್ಷಿದೇವಿಯ ಕಲ್ಯಾಣವೆನ್ನೀರಿ ಕಲ್ಯಾಣದಿಂದ ಜಗ ಕಲ್ಯಾಣವಾಗುವುದು ಕಲ್ಯಾಣ ಮೂರ್ತಿ ಶ್ರೀ ಕಾಮಾಯಿದೇವಿಯ ಕಲ್ಯಾಣವೆನ್ನೀ Maki Devi Ya Taliyana Vendi